ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರ ಭಗವತ್ಪಾದರ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಹಾಗೆ ಸದ್ಗುರುಗಳು ಮಹಾಮಹಾ ಉಪಾಧ್ಯಾಯರು ವೇದ ವೇದಾಂತ ವಾರಧಿಗಳೂ ಡಾಕ್ಟರ್ ಕೆ ಸುಬ್ರ ಶರ್ಮರ ಚರಣತ್ರಗಳಲ್ಲಿ ಶರಣಾಗುತ್ತಾ ಈಗ ಶಂಕರಾಚಾರ್ಯರ ಕೃತಿಯಾದಂಥ ಮೋಹಮುದ್ಗರ ಅಂದರೆ ದ್ವಾದಶ ಮಂಜರಿಕಾ ಸ್ತೋತ್ರ ಮತ್ತು ಇನ್ನೊಂದು ದ್ವಾದಶ ಮಂಜರಿ ಇನ್ನೊಂದು ಚತುರ್ದಶ ಮಂಜರಿ ಅಂಥೇಳಿ ಎರಡು ಸೇರಿ ಮೋಹಮುದ್ಗರ ಅಂಥೇಳಿ ಅನಿಸಿಕೊಳ್ತದೆ ಇನ್ನೊಂದು ನಿರ್ವಾಣ ದಶಕ ಅಂತೇಳಿ ಹೀಗೆ ಈ ಮೂರು ಕೃತಿಗಳನ್ನು ಮೋಹಮುದರ ಮತ್ತು ನಿರ್ವಾಣ ದಶಕವನ್ನು ಸಸಿದಾನಂದ ಸರಸ್ವತಿ ಸ್ವಾಮೀಜಿಗಳು ಏನು ವ್ಯಾಖ್ಯಾನ ಮಾಡಿದ್ದಾರೆ ಆ ಕ್ರಮದಲ್ಲಿ ನೋಡೋಣ ಇಲ್ಲಿ ಮುಖ್ಯವಾಗಿ ಮುದ್ಗಾರ ಅಂತ ಹೇಳಿದ ಒಂದು ಆಯುಧ ಅದು ಸುತ್ತಿಗೆಯಂತಹ ಒಂದು ಆಯುಧ ಮಣ್ಣಿನ ಹೆಂಟೆಗಳನ್ನು ಹುಡಿ ಮಾಡಬಲ್ಲಂತಹ ಆ ರೀತಿಯ ಅಥವಾ ಇನ್ನೊಂದು ರೀತಿಯಲ್ಲಿ ಮುದ್ಗಾರ ಅಂತ ಹೇಳಿದರೆ ಮುದಮ್ ಗಿರತಿ ವಿಕಿರತಿ ಇತಿ ಅಂದರೆ ಆನಂದವನ್ನು ಹರ್ಷವನ್ನು ಉಂ ಮಾಡುವಂಥದ್ದು ಹಂಚುವಂಥದ್ದು ಹ್ಞೂ ಅಂಥೇಳಿ ಮೋಹವೆಂಬ ಹರ್ಷ ಮಿಥ್ಯಾಹರ್ಷವನ್ನು ಒಂದರ್ಥ ಅದು ಇನ್ನೊಂದು ಮುದವನ್ನು ಮುದಕ್ಕೆ ಅಥವಾ ಆನಂದಕ್ಕೆ ಗರ ವಿಷದಂತಿರ್ತಕ್ಕಂಥದ್ದು ಮುದ್ಗರ ಅಂತೇಳಿ ಆನಂದಕ್ಕೆ ಹುಳಿ ಹಿಂಡುವಂಥದ್ದು ಮೋಹ ಬ್ರಹ್ಮಾನಂದಕ್ಕೆ ಆತ್ಮಾನಂದಕ್ಕೆ ಹುಳಿ ಹಿಂಡತಕ್ಕಂತಹ ವಿಷ ಹಾಕತಕ್ಕಂತಹದ್ದು ಅದು ಮೋಹ ಮುದ್ಗಾರ ಅಂದರೆ ಮೋಹವೆಂಬ ಮುದ್ಗಾರ ಅದರ ಬಗ್ಗೆ ಅಂತೇಳಿ ತಿಳಿಯಬೋದು ಅಥವಾ ಮೋಹವೆಂಬ ಮುದವನ್ನು ಆನಂದವನ್ನು ಮೋಹ ಮುದ್ಗಾರ ಅಂದರೆ ಇಲ್ಲಿ ಈ ಸ್ತೋತ್ರದಿಂದ ಆನಂದವನ್ನು ಎಲ್ಲೆಡೆಗೆ ಪಡೀಬೋದು ಸ್ತೋತ್ರವನ್ನು ಅನುಷ್ಠಾನ ಮಾಡಿದರೆ ಅಂತೇಳಿ ಹಾಗೂ ಆಗ್ತದೆ ಈಗ ಮೋಹವೆಂಬ ಆಯುಧ ಮೋಹವೆಂಬ ಆನಂದಕ್ಕೆ ವಿಷದಂತಿರತಕ್ಕಂತಹ ಒಂದು ವಿಚಾರ ಅದರ ಒಟ್ಟಿಗೆ ನಿರ್ವಹಣ ದಶಕ ಶ್ರೀ ಶ್ರೀ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ಅದರ ಅನುವಾದಕರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳಿ ನರ್ಸಿ ಪ್ರಕಾಶನ ವಿಷಯಾನುಕ್ರಮಣಿಕಿದ್ರಲ್ಲಿ ದ್ವಾದಶ ಮಂಜರಿ ಮೊದಲಿಗೆ ಆಮೇಲೆ ಚತುರ್ದಶ ಮಂಜರಿ ಆಮೇಲೆ ನಿರ್ವಾಣ ದಶಕ ಮೊಹಮದ್ ಶ್ರೀ ಶಂಕರಾಚಾರ್ಯರು ಇಡೀ ವಯಸ್ಸಿನ ಒಬ್ಬ ಮೂಢನು ವ್ಯಾಕರಣದ ಧಾತುಪಾಠವನ್ನು ತಪ್ಪಾಗಿ ಗಟ್ಟಿ ಮಾಡುತ್ತಿದ್ದುದನ್ನು ಕಂಡು ಕನಿಕರದಿಂದ ಅಯ್ಯ ಇದು ನೀನು ನಾನು ಗೋವಿಂದನನ್ನಾದರೂ ಭಜಿಸು ಎಂದು ಬೋಧಿಸಿ ಅವನ ಭ್ರಾಂತಿಯನ್ನು ನಿವಾರಣೆ ಮಾಡಿದ್ದರಿಂದ ಮೋಹಕ್ಕೆ ಇದೊಂದು ಮೋಹ ಆಯುಧ ಅಂತೇಳಿ ಮೋಹ ಮುದ್ಗರ ಭ್ರಾಂತಿ ನಿವಾರಕ ಅಂತೇಳಿ ಮೋಹ ಅಂದರೆ ಭ್ರಾಂತಿ ಮುದ್ಗಾರ ಅಂದರೆ ಆಯುಧ ಆಯುಧವನ್ನು ಅಂದರೆ ನಾಶ ಮಾಡತಕ್ಕಂಥದ್ದು ಇದು ಅಂಥೇಳಿ ನಿಮ್ಮಂಥ ಹೆಸರು ಇದಕ್ಕೆ ಬಂದಿದೆ ಅಂಥೇಳಿ ಶ್ರೀ ವಿಧಾನ ಎಚ್ ಎಸ್ ಲಕ್ಷ್ಮೀ ನರಸಿಂಹಮೂರ್ತಿಯವರು ಈ ಸಂಪಾದಕರು ಹೇಳ್ತಾರೆ ಇದರಲ್ಲಿ ಮೊದಲಿಗೆ ದ್ವಾದಶ ಮಂಜರಿ ಅದರಲ್ಲಿ ಧ್ರುವ ಪದ भज गोविंदम भज गोविंद मूढ़मते गोविंदम पाठातरे संाते सन्नते मरण संप्राते सन्नि काले पाठातर व्यस ನಹಿ ನಹಿ ರಕ್ಷತಿ ಡೊ ಕುರುಂ ಕರಣಿ ನಹಿ ನಹಿ ರಕ್ಷತಿ ಡೊ ಕೃಂ ಹಾಗೆ ಪಾಠ ಅಂತ ಇದೆ ಅದರಲ್ಲಿ ಸ್ವಾಮೀಜಿಯವರು ಹೇಳ್ತಕ್ಕಂಥದ್ದು ಭಯಗೋವಿಂದಂ ಮೂಢಮತಿ ಅದೇ ಸರಿ ಹೆಚ್ಚು ಸರಿ ಅಂತೇಳಿ ಆಮೇಲೆ ಸಂಪ್ರಾಪ್ತಿ ಸನ್ನಿಹಿತೆ ಮರಣೆ ಯಾಕಂದರೆ ಅಂತ ಇದೆ ಹಾಗಾಗಿ ಪ್ರಾಸಬದ್ಧವಾಗ್ತದೆ ಅದೇ ಸರಿ ನ ಕಾಲೆ ಅಂತಲ್ಲ ನಹಿ ನಹಿ ರಕ್ಷತಿ ಡುಕು ರುಂಜರಣಿ ಡುಕೃಂಕರಣೆ ಅಲ್ಲ ಡೂಕು ರುಂಜ್ಕರಣೆ ಅಂಥೇಳಿ ಆಗ್ತದೆ ಯಾಕಂದರೆ ತಪ್ಪು ವ್ಯಾಕರಣದ ಜಪ ಅದು ಡುಕ್ಂಕರಣೆ ಅದು ಸರಿಯಾದದ್ದು ಹಾಗಾಗಿ ಡೂಕುರುಂಜ್ಕರಣಿ ಅಂತೇಳಿ ತಪ್ಪಾಗಿ ಹೇಳಿಕೊಳ್ತಾ ಇದ್ದದನ್ನು ಹೇಳಿದ್ದಾರೆ ಒಬ್ಬ ವೃದ್ಧನ ವ್ಯಾಕರಣ ಬಯಪಾಠವನ್ನು ಇದರ ಅರ್ಥ ಮೂಢಮತೆ ಎಲ್ಲಿ ಮೂಢಬುದ್ಧಿಯವನೇ ಗೋವಿ ಭಜ ಗೋವಿಂದಂ ಗೋವಿಂದನನ್ನು ಭಜಿಸು ಗೋವಿಂದನನ್ನು ಭಜಿಸು ಗೋವಿಂದನನ್ನೇ ಭಜಿಸು ಗೋವಿಂದ ಅಂದರೆ ಗೋ ಅಂದರೆ ಇಂದ್ರಿಯಗಳು ಅಥವಾ ಜ್ಞಾನ ಅಥವಾ ಪೃಥ್ವಿ ಗೋವು ಎಷ್ಟೊಂದು ಅರ್ಥಗಳಿವೆ ಅವುಗಳನ್ನು ವಿಂದತಿ ಪ್ರಾಪ್ನೋತಿ ಅವುಗಳ ಅಧಿಪತಿ ಅರ್ಥ ಇಂದ್ರಿಯಗಳ ಅಧಿಪತಿ ಹೃಷಿಕೇಶ ಹೃಷಿಕ ಇಂದ್ರಿಯ ಅವುಗಳ ಇನ್ನು ಜ್ಞಾನದ ಅಧಿಪತಿ ಜ್ಞಾನಸ್ವರೂಪ ಗೋವಿಂದ ಇನ್ನು ಭೂಮಿಯಪತಿ ಪತಿ ಭೂಮಿ ಪೃಥ್ವಿ ಪೃಥ್ವಿ ಪತಿ ಯಾರು ವಿಷ್ಣುವೆ ಹೀಗೆ ಅಂತಹ ಗೋವಿಂದನನ್ನು ಭಜಿಸು ಹತ್ತಿರವೇ ಇರುವ ಸಾವು ಒದಗಿತೆಂದರೆ ಡುಕುರುಂಜರಣೆ ಎಂಬ ಈನ ತಪ್ಪು ವ್ಯಾಕರಣದ ಜಪವು ನಿನ್ನನ್ನು ಕಾಪಾಡಲಾರದು ಸನ್ನಿಹಿತೆ ಮರಣೇ ಮರಣೇ ಸನ್ನಿಹಿತೆ ಸಂಪ್ರಾಪ್ತೆ ಸತಿ ಅತ್ಯಂತ ಸಮೀಪದಲ್ಲೇ ಇದೆ ಮರಣ ಎಲ್ಲರಿಗೂ ಕೂಡ ಅದು ಹತ್ತಿರ ಬಂದಾಗ ಒದಗಿ ಬಂದಾಗ ಸಂಪ್ರಾಪ್ತವಾದಾಗ ನಿನ್ನ ತಪ್ಪು ವ್ಯಾಕರಣದ ಜಪ ನಿನ್ನನ್ನು ಕಾಪಾಡಲಾರದು ಗೋವಿಂದನನ್ನು ಭಜಿಸು ಅವನೇ ಗತಿ ಮರಣಕಾಲದಲ್ಲಿ ಅಂತೇಳಿ ಹೇಳ್ತಾರಲ್ಲ ಔಷಧಿ ಔಷಧಿ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂಥೇಳಿ ಯಾವಾಗ ಶರೀರ ಜರ್ಜರೀಭೂತೆ ಶರೀರವು ಜರ್ಜರಿತವಾದಾಗ ವ್ಯಾಧಿಗ್ರಸ್ತೆ ಕಲೆಯವರೆ ಶರೀರವೆಲ್ಲ ವ್ಯಾಧಿಗ್ರಸ್ತವಾದಾಗ ರೋಗ ಪೀಡಿತವಾದಾಗ ಔಷಧಿ ಯಾವುದಾಗ್ತದೆ ಗಂಗಾ ನದಿಯ ನೀರೇ ಜಾಹ್ನವೀತೋಯ ಗಂಗಾ ಜಲವೇ ಔಷಧಿ ಆಗ್ತದೆ ಆಮೇಲೆ ವೈದ್ಯ ಯಾರು ನಾರಾಯಣನೇ ವೈದ್ಯನಾಗಬೇಕಾಗ್ತದೆ ಅದನ್ನೇ ಇಲ್ಲಿ ಹಿಡಿದು ಮರಣಕಾಲದಲ್ಲಿ ಗೋವಿಂದನನ್ನೇ ಭಯಿಸು ಮೂಢ ಜಹೀ ಧನಾಗಮತೃಷ್ಣ ಕುರು ಸದ್ಬುದ್ಧಸಿ ವಿತೃಷ್ಣ ಎಲ್ಲ ಭಸೆ ನಿಜಕರ್ಮೋಪಾತ್ಮ ವಿತ್ತೇನ ವಿನೋದಯ ಚಿತ್ತ ಮೂಢನೇ ಹಣವು ಬರಬೇಕೆಂದು ಹಾತುರಿಯುವುದನ್ನು ಬಿಟ್ಟುಬಿಡು ಕೈಬಿಡು ಮೂಢ ಜಹಿಹಿ ತೊರೆ ಧನಾಗಮ ತೃಷ್ಣ ಹಣ ಬರಬೇಕು ಎನ್ನತಕ್ಕಂಥ ತೃಷ್ಣ ಅಂದರೆ ಅದರ ಹಸಿವೆ ಹಣದ ಹಸಿವೆ ಹಣದ ತ್ರಿಷೆ ಹ್ಞೂ ಬಿಟ್ಟುಬಿಡು ಹಣದ ಬಾಯಾರಿಕೆ ತ್ರಿಷೆ ಅಂದರೆ ಬಾಯಾರಿಕೆ ತೃಷ್ಣ ಆಸೆ ಅದರ ಹತೊರೆಯುವಿಕೆ ಹ್ಞೂ ಬಿಟ್ಟುಬಿಡು ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಣಾಂ ವೈರಾಗ್ಯವೆಂಬ ಉತ್ತಮವಾದ ಬುದ್ಧಿಯನ್ನು ಮನಸ್ಸಿನಲ್ಲಿ ಮಾಡಿಕೊ ವಿತೃಷ್ಣಾಂ ಸದ್ಬುದ್ಧಿಂ ಮನಸಿ ಕುರು ತೃಷ್ಣ ವಿರಹಿತವಾದ ಸದ್ಬುದ್ಧಿ ವಿತೃಷ್ಣಾಂ ಸದ್ಬುದ್ಧಿಂ ತೃಷ್ಣ ಇಲ್ಲದಂತಹ ಅಂದರೆ ಆ ಹಾತೊರೆಯುವಿಕೆ ಇಲ್ಲದಂತ ಹಣದ ಬರಬೇಕೆಂಬಂತೆ ಆ ಹಾತೊರೆಯುವಿಕೆ ಇಲ್ಲದಂತಹ ಸದ್ಬುದ್ಧಿಯನ್ನು ಮನಸ್ಸಿನಲ್ಲಿ ಉಂಟು ಮಾಡಿಕೊ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ಯತ್ ನಿಜ ಕರ್ಮೋಪಾತ್ತಂ ಲಭಸೆ ನಿನ್ನ ಕರ್ಮಕ್ಕೆ ನಿಜವಾದ ನಿನ್ನ ಏನು ಕರ್ಮ ಕರ್ತವ್ಯವಿದೆ ಅದರಿಂದ ಅನುಗುಣವಾಗಿ ಎಷ್ಟು ಹಣವು ದೊರೆಯಿತೋ ನಿಜ ಕರ್ಮ ಉಪಾತ್ತವಾದ ಸಂಗ್ರಹಿತವಾದ ನಿಜಕರ್ಮದಿಂದ ನಿನ್ನ ಉದ್ಯೋಗದಿಂದ ನಿನಗೇನು ದೊರೆಯಿತೋ ಸಂಬಳ ವೇತನ ರೂಪವಾಗಿಯೋ ಅಥವಾ ಪ್ರತಿಭಾ ರೂಪವಾಗಿ ದೊರೆಯುತ್ತೋ ಯಭಸೆ ಯಾವುದನ್ನು ನೀನು ಹೊಂದುತ್ತಿ ಪಡೀತೀಯೋ ವಿತ್ತಮತೆಯೇನ ವಿನೋದಯ ಚಿತ್ತಂ ಅಷ್ಟರಿಂದಲೇ ಮನಸ್ಸಿಗೆ ಸಂತೋಷವನ್ನು ಉಂಟು ಅದರಲ್ಲಿ ತೃಪ್ತಿ ಸಮಾಧಾನ ಶಾಂತಿಗಳನ್ನು ಹೊಂದುವು ದೊರೆತಿರುವುದರಲ್ಲಿ ಇನ್ನಷ್ಟು ಬೇಕು ಅಂತ ಅತಿ ಆಸೆ ಪಡಬೇಡ ಮಾ ಗ್ರದ ಕಸ್ಯಸ್ವಿಧನ ಯಾವೊಬ್ಬರ ಹಣಕ್ಕೂ ಅತಿ ಅಂಥೇಳಿ ಹೇಳ್ತಾ ಇದ್ದಾರೆ ಈಶಾವಾಸ್ಯ ಉಪನಿಷತ್ತಿನ ಮೊದಲನ ಮಂತ್ರದಲ್ಲೂ ಹಾಗೆ ಇದೆ ಈಶಾವಾಸ್ಯ ಮೇಜಮ ಸರ್ವಂ ಎತ್ಕಿಂಚು ಜಗತ್ಯ ಜಗತ್ತು ತೇನ ತ್ಯಕ್ತೇನ ಭುಂಜಿತಾ ಮಾಘದ ಕಸ್ಯ ಸ್ವಿಧನ ಎಲ್ಲವೂ ಈಶ್ವರನಿಂದ ವ್ಯಾಪಿಸಲ್ಪಟ್ಟಿದೆ ಜಗತ್ತಿನಲ್ಲಿ ಏನೇನು ಇದೆಯೋ ಅದೆಲ್ಲವೂ ಕೂಡ ಆ ಈಶ್ವರನಿಂದಲೇ ತ್ಯಜಿಸಲ್ಪಟ್ಟದ್ದು ನಮಗಾಗಿ ಏನು ಕೊಡಲ್ಪಡ್ತದೋ ಅದನ್ನು ನಾವು ಸ್ವೀಕರಿಸಬೇಕು ಉಣ್ಣಬೇಕು ತಿನ್ನಬೇಕು ಅನುಭವಿಸಬೇಕು ಇನ್ನೊಬ್ಬರ ಹಣಕ್ಕೆ ಆಸೆ ಪಡಬಾರದು ಇನ್ನೊಬ್ಬರ ಸಂಪತ್ತಿಗೆ ಅಂತೇಳಿ ಹಾಗಾಗಿ ಇದನ್ನೇ ಶಂಕರಾಚಾರ್ಯ ವಿತ್ತಂತೇನ ವಿನೋದಯ ಚಿತ್ತಂ ಅವರವರ ಕರ್ಮದಲ್ಲಿ ಏನು ದೊರೆಯುತ್ತೀಯೋ ಅದರಲ್ಲಿ ತೃಪ್ತಿಯನ್ನು ಹೊಂದು ಅವರು ಮಾಡಿದ ಉದ್ಯೋಗಕ್ಕೆ ಸರಿಯಲ್ಲ ಏನು ಪ್ರತಿಭಾ ಸಿಕ್ಕಿದೆ ಅದರಲ್ಲಿ ಅರ್ಥಮನರ್ಥಂ ಭಾವೈ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ ಪುತ್ರಾದಪಿ ಧನಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತ ರೀತಿ ಅರ್ಥವು ಅನರ್ಥಕ್ಕೆ ಕಾರಣವಾದದ್ದೆಂದು ತಿಳಿ ಅರ್ಥ ಅಂದರೆ ಹಣ ಎಂಬುದು ನಿಜವಾಗಿ ಅನರ್ಥವು ಎಂದು ಯಾವಾಗಲೂ ಯೋಚಿಸುತ್ತಾ ಇರು ನಿತ್ಯಂ ಭಾವಯ ನಾಸ್ತಿ ತತಃ ಸುಖಲೇಷ ಸತ್ಯಂ ನಿಜವಾಗಿಯೂ ಅದರಿಂದ ಸುಖವಿಲ್ಲವೇ ಇಲ್ಲ ಲೇಷವೂ ಇಲ್ಲ ಸುಖಲೇಷವು ಸ್ವಲ್ಪವೂ ಕೂಡ ಲೇಷ ಅಂದರೆ ಅಂಶ ಸ್ವಲ್ಪ ಕಿಂಚಿತ್ ಸ್ವಲ್ಪ ಪುತ್ರಾದಪಿ ಧನಭಾಜಾಂ ಭೀತಿ ಹಣವುಳ್ಳವರಿಗೆ ತಮ್ಮ ಮಗನಿಂದಲೂ ಕೂಡ ಹೆದರಿಕೆಯಂತೆ ಪುತ್ರಾತ್ ಅಪಿ ಪುತ್ರನ ದೆಸೆಯಿಂದಲೂ ಕೂಡ ಧನಭಾಜಾಂ ಧನಿಕರಿಗೆ ಭೀತಿ ಧನಭಾಕ್ ಅಂದರೆ ಹಣ ಇರುವವ ಹ್ಞೂ ಸರ್ವತ್ರ ಏಷಾ ವಿತಾರೀತಿ ಇದು ಎಲ್ಲ ಕಡೆ ಇರತಕ್ಕಂತಹ ಒಂದು ಲೋಕದಲ್ಲಿ ಎಲ್ಲೆಲ್ಲಿಯೂ ಕಂಡು ಬಂದಿರತಕ್ಕಂತಹ ರೀತಿಯಾಗಿರುತ್ತದೆ ಈಗ ಪಾಪ ಅಂದರೆ ಪಾಪ ಉಳ್ಳವ ಅಂತೇಳಿ ಪಾಪಕ್ಕೆ ಯೋಗ್ಯನಾದವ ಪಾಪ ಯೋಗ್ಯನಾದವ ಪಾಪ ಸಂಗ್ರಹ ಇರುವವ ಪಾಪ ಪಾತ್ರನಾದವ ಹಾಗೆ ಧನ ಬಾಕ್ ಧನಕ್ಕೆ ಯೋಗ್ಯನಾದವ ಅಂದರೆ ಧನವನ್ನು ಹೊಂದಿಕೊಂಡು ತುಂಬಿಕೊಂಡು ಇರುವವ ಹ್ಞೂ ಧನಿಕ ಎನ್ನತಕ್ಕಂಥ ಅರ್ಥ ಹೀಗೆ ಇದು ಲೋಕದಲ್ಲಿ ಎಲ್ಲೆಲ್ಲಿಯೂ ಕಂಡು ಹಣವಂತರಿಗೆ ತಮ್ಮ ಮಕ್ಕಳಿಂದಲೇ ಹೆದರಿಕೆ ಇರ್ತದೆ ಎಲ್ಲಿಯವರು ಹಣವನ್ನು ಎಲ್ಲಿ ಪೋಲು ಇಲ್ಲಿ ಕರಗಿಸಿಬಿಡ್ತಾರೋ ನಿಧಿಯನ್ನು ಅಂತೇಳಿ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಜಮೀವ ವಿಚಿತ್ರ ಕಸ ತ್ವಂಕು ಆತಂಚಿಂತಯ ತದಿ ಭ್ರ ಅಲ್ಲಿ ಕೂಡ ಹಾಗೆ ತದಿಹ ಭ್ರಾತ ಅಂತಲೇ ಒಂದು ಪಾಠಾಂತರ ಇದೆ ಇಲ್ಲಿ ತ್ರಾತ ಅಂತ ಹೇಳಿದ್ದಾರೆ ಭ್ರಾಂತ ಅನ್ನುವ ಪಾಠಾಂತರ ಕೂಡ ಇದೆ ತದಿಂ ಭ್ರಾಂತ ಅಂತೇಳಿ ಕೂಡ ಇದೆ ಇಲ್ಲಿ ಭ್ರಾತಃ ಅಂತೇಳಿ ಹೇಳಿದ್ದಾರೆ ಸರ್ವತ್ರೇಷ ವಿಹಿತ ರೀತಿ ಸರ್ವತ್ರೇಷ ಕಥಿತ ನೀತಿ ಅಂಥೇಳಿ ಕೂಡ ಇದೆ ಈ ನೀತಿಯನ್ನು ಎಲ್ಲೆಲ್ಲಿಯೂ ಹೇಳಿರುತ್ತದೆ ಅಂಥೇಳಿ ಈಗ ಕಾತೆ ಕಾಂತ ನಿನ್ನ ಹೆಂಡತಿ ಯಾರು ಕಸ್ತೇ ಪುತ್ರ ನಿನ್ನ ಮಗ ಯಾರು ಯೋಚನೆ ಮಾಡು ಅಂಥೇಳಿ ಸಂಸಾರ ಅಯಂ ಅತೀವ ವಿಚಿತ್ರ ಈ ಸಂಸಾರವೆಂಬುದು ಅತ್ಯಂತ ವಿಚಿತ್ರವಾಗಿದೆ ಕಸ ತ್ವನ್ಯಾರ ಕಹ ನೀನ್ ಯಾರು ಕೂತ ಆಯತ ನೀಲ್ಲಿಂದ ಬಂದೆ ಯಾಕೆ ಬಂದೆ ಯಾಕೆ ಎಲ್ಲಿಂದ ಬಂದೆ ಕೂತ ಆಯತ ಚಿಂತೆಯ ತಿ ಭ್ರ ಇದರ ನಿಜವನ್ನು ಯೋಚಿಸಿ ನೋಡಿ े अंत प्रीत शंकराचार्य बोधने भ्रातर संबोधन विभक्ति भ्रातृशब भ्राता भ्रातरौ भ्रातर हे भ्रातर हे भ्रातर हे भ्रातर भ्रातृशब्द सोदर अंत सहोदर मा कुजन ಧನ ಯೌವನ ಗರ್ವ ಹರತಿ ಬ್ರಹ್ಮಪದಿತ್ವಾ ಮಾ ಕುರು ಜನ ಧನ ಯೌವನ ಗರ್ವ ಜನ ಗರ್ವ ಆಳು ಕಾಳುಗಳು ನನಗೆ ಬೇಕಷ್ಟಿವೆ ಅಂಥೇಳಿ ಧನ ಹಣಕಾಸು ಬೇಕಷ್ಟಿದೆ ಅಂಥೇಳಿ ಯೌವನ ಪ್ರಾಯ ಹರೆಯ ಬೇಕಾದಷ್ಟು ಇದು ಯೌವನ ಗಟ್ಟಿಮಿಟ್ಟಾಗಿದ್ದೇನೆ ಇತ್ಯಾದಿ ಇರುವವು ಅಂತೇಳಿ ಹೆಮ್ಮೆ ಪಡೆದಿರು ಮಾಕುರು ಗರ್ವಂ ಕಾಲವು ಬಂತೆಂದರೆ ಇದೆಲ್ಲವನ್ನು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಕೊಂಡೊಯ್ಯುತ್ತದೆ ಹರತಿ ನಿಮೇಶ ಕಣ್ಣು ಮುಚ್ಚಿ ತೆರೆದ ನಿಮೇಶ ಉನ್ಮಿಷ ಕಣ್ಣು ಮುಚ್ಚಿ ತೆರೆಯುವಂತಹದ್ದು ಒಂದು ನಿಮಿಷದಲ್ಲಿ ಕಾಲ ಸರ್ವಂ ಎಲ್ಲವನ್ನು ಕಾಲವು ಹರತಿ ಅಪಹಾರ ಮಾಡ್ತದೆ ಕಾಲ ಬಂದಾಗ ನಿಮಿಲನ ಉನ್ಮೀಲನ ಅಂತೇಳಿ ಉನ್ಮೀಲನ ಅಂದರೆ ತೆರೆಯುವಂಥದ್ದು ಕಣ್ಣು ನಿಮಿಲನ ಅಂದರೆ ಕಣ್ಣು ಮುಚ್ಚುವಂಥದ್ದು ಹೀಗೆ ನಿಮೀಲನ ಅಂದರೆ ಮೇಲನ ಸೇರುವಿಕೆ ಕಣ್ಣ್ರೆಪ್ಪುಗಳು ಉನ್ಮೀಲನ ಉತ್ತಂದರೆ ಮೇಲಕ್ಕೆ ಅಂದರೆ ಕಣ್ರೆಪ್ಪೆ ಮೇಲೆ ಹೋಗ್ತದೆ ತೆರೆಯುವಂಥದ್ದು ಮಾಯಾಮಯ ಮಿಲಮಖಿಲಂ ಹಿತ್ವಾ ಮಾಯಾಮಯವಾದದ್ದು ಇದೆಲ್ಲವೂ ಅಂಥೇಳಿ ಅದನ್ನೆಲ್ಲ ಬಿಟ್ಟು ಕೈಬಿಟ್ಟು ತೊರೆದು ಅದನ್ನು ಜನ ಧನ ಯೌವನಾದಿ ಯಾವ ಇಹ ಸ ವೈಭವಗಳಿದೆಯೋ ಅದನ್ನೆಲ್ಲ ತೊರೆದು ಅವುಗಳ ಬಗೆಗಿನ ಮೋಹವನ್ನು ತೊರೆದು ಬ್ರಹ್ಮಪದಂತು ಅಂಪ್ರವೇಶ ವಿಧಿತ್ವ ಜ್ಞಾನವನ್ನು ಸಂಪಾದಿಸಿಕೊಂಡು ಬ್ರಹ್ಮಪದವಿಯನ್ನು ಸೇರಿಕೋ ತಿಳ್ಕೊಂಡು ಬ್ರಹ್ಮಪದವನ್ನು ಅರ್ಥ ಮಾಡಿಕೊಂಡು ಅದನ್ನು ಸೇರಿಕೋ ಬ್ರಹ್ಮನೇ ಆಗು ಬ್ರಹ್ಮವಿದ್ ಬ್ರಹ್ಮಯವ ಭವತಿ ಅಂತ ಹೇಳಿದಾಗೆ ಬ್ರಹ್ಮವನ್ನು ಅರಿತಿಕೊಂಡು ಬ್ರಹ್ಮವೇ ಆಗಿಬಿಡ್ತಾನೆ ಹಾಗೆ ಆಮೇಲೆ ಆಗು ಅಂತೇಳಿ ಕಾಂ ಕ್ರೋಧ ಲೋಭಂ ಮೋಹಂ ತ್ಯಕ್ ಆತ್ಮಕೋಹೀನೂಢಾಸ್ತೆ ಪಚ್ಯಗೂ ಕಾಮಂ ಬಯಕೆಗಳು ಆಸೆಗಳು ಆಸೆ ಕ್ರೋಧಂ ಸಿಟ್ಟು ಲೋಭಂ ಜಿಪುಣತನ ಕೃಪತ ಲೋಭ ಮೋಹಂ ಭ್ರಾಂತಿ ತ್ಯಕ್ತ್ವಾ ಇವುಗಳನ್ನು ಬಿಟ್ಟು ಆತ್ಮಾನಂ ಭಾವಯ ಕೋ ಅಹಂ ನಾನು ಯಾರು ಎಂದು ನಿನ್ನನ್ನು ನೀನು ತಿಳಿದುಕೋ ತಿಳಿದು ನೋಡಿಕೊ ತ ಆತ್ಮನ ಭಾವಯ ಕಃ ಅಹಂ ನಾನು ಯಾರೋ ಅಂತೇಳಿ ತಿಳಿ ಆತ್ಮಜ್ಞಾನ ವಿಹೀನಾ ಮೂಢಾ ಆತ್ಮಜ್ಞಾನವಿಲ್ಲದಂತಹ ಮೂಢರು ತೇ ಪಚ್ಚೇ ನರಕನಿಗೂ ಢಾಹ ನರಕದಲ್ಲಿ ಬಿದ್ದು ಬೇಯಬೇಕಾಗ್ತದೆ ಪಚ್ಚಂತೆಯೇ ಪಚನ ಅಂದರೆ ಬೇಯುವುದು ಅಂತೇಳಿದ್ರೆ ಪಾಕ ಅಂತೇಳಿದರೆ ಬೇಯಿಸುವಿಕೆ ನರಕದಲ್ಲಿ ಬೇಯ್ತಾರೆ ಅವರು ಅಂತೇಳಿ ನರಕದ ಬೇಗೆಯಲ್ಲಿ ನರಕದ ಕೊಪ್ಪರಿಗೆಯಲ್ಲಿ ಸುರ ಸುರಮಂದಿರತರುಮೂಲನವಾಸ ಶಯ್ಯಾೂತಲಮಜಿಲಂ ಅಜಿಲಂ ವಾಹ ಸರ್ವರಿಗ್ರಹ ಭೋಗ ಕಸಾಗ ಸುರಮಂದಿರತರುಮೂಲನಿವಾಸ ದೇವಾಲಯವೋ ಸುರಮಂದಿರ ತರುಮೂಲ ವೃಕ್ಷದ ಮರದ ಬುಡವೋ ನಿವಾಸ ಮನೆ ಶೈಯ ಹಾಸಿಗೆ ಯಾವುದು ಭೂತಲಂ ನಲವೇ ಹಾಸಿಗೆ ಅಜಿನಂ ವಾಸಹ ಬಟ್ಟೆ ಕೃಷ್ಣಾಜಿನವೇ ಹೊದಿಕೆ ಸರ್ವ ಪರಿಗ್ರಹ ಭೋಗತ್ಯಾಗ ಹೀಗೆ ನನ್ನದೆಂಬುದು ಯಾವುದು ಎಲ್ಲವನ್ನು ತೊರೆಯುವ ವೈರಾಗ್ಯ ಕಸ್ಯ ಸುಖಂ ನ ಕರೋತಿ ವಿರಾಗ ತಾನೇ ಸುಖ ಉಂಟು ಮಾಡಲಾರದು ಎಲ್ಲೆಂದರಲ್ಲಿ ದೇವಾಲಯದಲ್ಲಿ ಆದೀತು ಮರದ ಬುಡದಲ್ಲಿ ಆದೀತು ತಲೆಬಿಸಿ ಉಂಟು ಮತ್ತೆ ಇಲ್ಲ ಯಾವುದರ ತಲೆಬಿಸಿ ಇಲ್ಲ ನಲವೇ ಹಾಸಿಗೆ ಹಾಸಿಗೆ ತಲೆಬಿಸಿಯೂ ಇಲ್ಲ ಹ್ಞೂ ಕೃಷ್ಣಾಜಿನವೇ ಹೊದಿಕೆ ಹೀಗೆ ನನ್ನದೆಂಬುದುಲ್ಲವನ್ನು ತೊರೆಯುವಂತಹ ವೈರಾಗ್ಯವು ಯಾರಿಗೆ ತಾನೇ ಕೊಡಲಾರದು ಕಸ್ಯ ಸುಖ ಕರೋತಿ ವಿರಾಗ ಇಂಥ ವೈರಾಗ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಯಾವ ತಲೆಬಿಸಿಯೂ ಇಲ್ಲ ಅಂತೇಳಿ ಶತ್ರು ಮಿತ್ರೇ ಪುತ್ರೆ ಬಂಧೌ ಮಾಕುರು ಯತ್ನಂ ವಿಗ್ರಹಸಂಧೌ ಭವ ಸಮಚಿತ್ತ ಸರ್ವತ್ರ ತ್ವ ವಾಂಚಸ್ ಅಚಿರಾದ್ಯದಿ ನೋಡಿ ಇದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಶತ್ರು ಮಿತ್ರೇ ಶತ್ರುವಿನಲ್ಲಾಗಲಿ ಹಗೆಯಲ್ಲಾಗಲಿ ಮಿತ್ರೆ ಗೆಳೆಯನಲ್ಲಾಗಲಿ ಪುತ್ರೇ ಬಂಧೌ ಮಗನಲ್ಲಾಗಲಿ ನೆಂಟನಲ್ಲಿ ಆಗಲಿ ಬಂಧುಗಳಲ್ಲೇ ಆಗಲಿ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಜಗಳವಾಡುವುದಕ್ಕೆ ಅಥವಾ ಸ್ನೇಹವನ್ನು ಬೆಳೆಸಿಕೊಳ್ಳುವುದಕ್ಕೆ ಯತ್ನವನ್ನು ಮಾಡಬೇಡ ಮಾ ಕುರು ಯತ್ನಂ ವಿಗ್ರಹ ಸಂಧವು ವಿಗ್ರಹವೂ ಬೇಡ ಜಗಳವೂ ಬೇಡ ಸಂಧಿ ಸ್ನೇಹವೂ ಬೇಡ ಉದಾಸೀನ ಇರಲಿ ಉದಾಸೀನತ್ವ ಅಂದರೆ ಮಧ್ಯಸ್ಥ ಬೇಡ ಅಂತಲೂ ಇಲ್ಲ ಅವರು ಬೇಕು ಅಂತಲೂ ಇಲ್ಲ ಮೋಹವೂ ಇಲ್ಲ ಇನ್ನು ಸ್ನೇಹವೂ ಇದು ದ್ವೇಷವೂ ಇಲ್ಲ ರಾಗವಿಲ್ಲ ದ್ವೇಷವೂ ಇಲ್ಲ ಈ ರೀತಿಯಾಗಿ ಅಚಿರಾತ್ ಯದಿ ವಿಷ್ಣುತ್ವ ಬೇಗ ವಿಷ್ಣುವೇ ಆಗಬೇಕೆಂಬ ಇಚ್ಛೆ ಇದ್ದರೆ ನಿನಗೆ ವಾಂಛೆ ಇದ್ದರೆ ಭವ ಸಮಚಿತ್ತ ಸರ್ವತ್ರ ತ್ವ ನೀನು ಎಲ್ಲರಲ್ಲಿಯೂ ಸಮಬುದ್ಧಿ ಉಳ್ಳವನಾಗಿರು ಎಲ್ಲರೊಳಗೆ ಆತ್ಮವೇ ಬ್ರಹ್ಮವೇ ಇದೆ ಅಂತೇಳಿ ತಿಳಿ ಎಲ್ಲವೂ ಎಲ್ಲರಲ್ಲಿಯೂ ಸಮಚಿತ್ತವನ್ನು ಉಳ್ಳವನಾದರೆ ಎಲ್ಲ ಪರಿಸ್ಥಿತಿಯಲ್ಲಿಯೂ ಕೂಡ ಸಮಚಿತ್ತನಾಗತಕ್ಕಂಥದ್ದು ಆಮೇಲೆ ಎಲ್ಲರಲ್ಲಿಯೂ ಒಂದೇ ತತ್ವ ಇರತಕ್ಕಂಥದ್ದನ್ನು ಕಾಣುವಂತಹದ್ದು ಬ್ರಹ್ಮವೇ ಈ ಜಗತ್ತಿನಲ್ಲಿದೆ ಸರ್ವವು ಸರ್ವಂ ಕಲ್ವಿಧ ಬ್ರಹ್ಮ ಅಂತ ಹೇಳಿ ತಿಳಿ ಒಂದು ಇನ್ನೊಂದು ಏನು ದ್ವಂದ್ವಗಳು ಬಂದರೂ ಅವನ್ನು ಸಮಚಿತ್ರದಲ್ಲಿ ಸ್ವೀಕರಿಸು ಹ್ಞೂ ಯಾವುದು ಮಾನ ಅಪಮಾನ ಯೋಹೋ ತುಲ್ಯದಿಂದ ಆಸ್ತುತಿರ್ಮೌನಿ ಅಂಥೇಳಿ ನಿಂದೆ ಸ್ತುತಿ ಎರಡನ್ನೂ ಸಮಾನವಾಗಿ ತೆಕೋ ಅಂಥೇಳಿ ಸಮಬುದ್ಧಿ ಉಳ್ಳವನಾಗಿರು ಅವುಗಳಿಕೆ ತೆಗಳಿಕೆ ಸುಖ ದುಃಖ ಮಾನ ಶೀತ ಉಷ್ಣ ಎಲ್ಲವನ್ನು ಕೂಡ ನೀನು ವಿಷ್ಣುತ್ವವನ್ನು ಪಡಿಬೇಕಿದ್ರೆ ವಿಷ್ಣುವಾಗಬೇಕಿದ್ರೆ ಬೇಗನೆ ಅಂತೇಳಿ ಹೇಳ್ತಾ ಇದ್ದಾರೆ ತ್ಯಿ ಮಯಿ ಚಾನತ್ರ ಕೋ ವಿಷ್ಣು ವ್ಯರ್ಥ ಕುಪ್ಯಸಿ ಮಯ್ಯಸಹಿಷ್ಣು ಸರ್ವಸ್ನಿನ್ನಿ ಪಶ್ಯಾತ್ಮನ ಸರ್ವತ್ರೋತ್ಸೃಜ ಭೇದ ಜ್ಞಾನ ನಿನ್ನಲ್ಲಿಯೂ ಬೇರೆ ಕಡೆಯಲ್ಲಿಯೂ ವಿಷ್ಣು ಒಬ್ಬನೇ ಇದ್ದಾನೆ ತ್ಯಿ ಮಯಿ ನಿನ್ನಲ್ಲಿ ನನ್ನಲ್ಲಿ ಅನ್ಯತ್ರ ಹಾಗೆ ಎಲ್ಲ ಕಡೆಯಲ್ಲೂ ಬೇರೆ ಕಡೆಯಲ್ಲಿ ಕೂಡ ಏಕ ವಿಷ್ಣು ವ್ಯರ್ಥಂ ಕುಪ್ಪ್ಯಸೆ ಮೈ ಅಸಹಿಷ್ಣು ಹೀಗಿರುವಲ್ಲಿ ಸುಮ್ಮನೆ ನನ್ನಲ್ಲಿ ಅಸಹನೆ ಇಲ್ಲದೆ ಅಸಹನೆಯಿಂದ ಸಹನೆ ಇಲ್ಲದೆ ಯಾಕೆ ಸಿಟ್ಟು ಮಾಡಿಕೊಳ್ತೇವೆ ಯಾಕಂದರೆ ನಿನ್ನಲ್ಲಿರುವ ನನ್ನಲ್ಲಿರುವನೇ ವಿಷ್ಣು ಭಗವಂತ ಪರಮಾತ್ಮ ಹ್ಞೂ ಹಾಗಿರುವಾಗ ನನ್ನಲ್ಲಿ ಯಾಕೆ ಕೋಪ ಮಾಡ್ತಾ ಇದ್ದೀಯ ಸುಮ್ಮನೆ ಅಂದರೆ ಯಾವುದೇ ವಿಷಯಕ್ಕೆ ನಾವು ಇನ್ನೊಬ್ಬರ ಬಗ್ಗೆ ಕೋಪ ಪಡಬೇಕಾಗಿಲ್ಲ ಅಂಥೇಳಿ ಸರ್ವಸ್ಮಿನ್ನಪಿ ಪಶ್ಯಾತ್ಮನ ಎಲ್ಲರಲ್ಲಿಯೂ ಕೂಡ ಒಬ್ಬ ತನ್ನನ್ನೇ ನೀನು ನೋಡು ಹ್ಞೂ ಪಶ್ಯ ಆತ್ಮಾನು ನನ್ನನ್ನೇ ತನ್ನ ಆತ್ಮವನ್ನೇ ಎಲ್ಲರಲ್ಲಿಯೂ ನೋಡು ತನ್ನನ್ನೇ ಕಾಣು ಎಲ್ಲರಲ್ಲಿಯೂ ಸರ್ವತ್ರೋತ್ಸಜ ಭೇದ ಜ್ಞಾನಂ ಹಾಗೆಯೇ ಎಲ್ಲ ಕಡೆಯಲ್ಲಿ ಕೂಡ ಈ ಭೇದ ಜ್ಞಾನವನ್ನು ಉತ್ಸೃಜ ತ್ಯಜಿಸುವ ಹ್ಞೂ ಯಾವ ಭೇದ ಜ್ಞಾನ ನಾನು ನೀನು ನನ್ನ ಅಯಂ ನಿ ಜಫ್ಪರೋ ವೇತಿ ಗಣನ ಲಘುಚೇತಸಾಮದ ಅಲ್ಪಬುದ್ಧಿಯವರದ್ದು ಇವನು ನನ್ನವ ಇವನು ಬೇರೆಯವ ಅಂತೇಳಿ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬ ವಸುದ ಈ ವಸುಧಾ ಈ ಭೂಲೋಕ ವಿಭೂಮಿಯೇ ಕುಟುಂಬ ಅಂದರೆ ಉದಾರ ಚರಿತೆಯವರವರಿಗೆ ಮಹಾತ್ಮರಿಗೆ ಹಾಗೆಯೇ ನಾನು ನನ್ನವ ನೀನು ನಿನ್ನವ ಅಂತ ಹೇಳುವ ಭೇದವನ್ನು ಭೇದ ಜ್ಞಾನವನ್ನು ಎಲ್ಲರಲ್ಲಿ ಇರತಕ್ಕಂಥ ಆತ್ಮ ಒಂದೇ ಬ್ರಹ್ಮ ಅದೇ ಬ್ರಹ್ಮ ಅಂತೇಳಿ ತಿಳಿ ಭೇದಜ್ಞಾನವನ್ನು ತೊರೆ ಅಂತೇಳಿ ಹೇಳ್ತಾ ಇದ್ದಾರೆ ಆಗ ಯಾರಲ್ಲಿ ಕೋಪಿಸುವುದು ನನ್ನಲ್ಲಿ ನಾನು ಕೋಪಿಸ್ಲಿಕ್ಕೆ ಆಗ್ತದಾ ಯಾಕೆ ನಾನೇ ಎಲ್ಲರೊಳಗಿರೋದು ಅಥವಾ ಎಲ್ಲರೊಳಗಿರುವ ತತ್ವವೂ ಒಂದೇ ನಾನು ಅವನು ಎಲ್ಲರೂ ಕೂಡ ಅದರೊಳಗಿರುವ ತತ್ವ ಒಂದೇ ಅಂತೇಳಿ ಆದ ಮೇಲೆ ಯಾರಲ್ಲಿ ಕೋಪ ಯಾರಲ್ಲಿ ಪ್ರೀತಿ ಪ್ರಾಣಾಯಾಮ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುಧಾನಂ ಮಹದವಧಾನಂ ಪ್ರಾಣಾಯಾಮ ಉಸಿರನ್ನು ಸೆಳೆದು ಹಿಡಿಯುವಂತಹ ಪ್ರಾಣಾಯಾಮ ಉಸಿರನ್ನು ನಿಯಂತ್ರಿಸ್ತಕ್ಕಂಥದ್ದು ಪ್ರತ್ಯಾಹಾರ ಇಂದ್ರಿಯಗಳನ್ನು ತಡೆಗಟ್ಟುವಂತಹ ಪ್ರತ್ಯಾಹಾರ ಪ್ರತಿ ಆಹರತಿ ಒಳಗೆಗೆ ಸೆಡ್ಕೊಡುವಂಥದ್ದು ಯಾವುದನ್ನು ಇಂದ್ರಿಯಗಳನ್ನು ಆತ್ಮನ ಪ್ರತಿ ಆಹಾರಂ ಇಂದ್ರಿಯಾಂಣ ಆಹರಣಂ ಅದೇ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರ ಇದು ನಿತ್ಯವು ಇದು ಅನಿತ್ಯವು ಇದು ಆತ್ಮವು ಇದು ಅನಾತ್ಮವು ಇದು ಸತ್ಯವು ಇದು ಮಿಥ್ಯವು ಎಂಬುದಾಗಿ ವಿಂಗಡಿಸಿ ತಿಳಿಯುವಂತಹ ವಿಚಾರ ನಿತ್ಯಾನಿತ್ಯ ವಿವೇಕ ಅದನ್ನು ವಿವೇಚಿಸ್ತಕ್ಕಂಥದ್ದು ಆ ರೀತಿಯಾದಂಥ ವಿಚಾರ ಮಾಡತಕ್ಕಂಥದ್ದು ಜಾಪ್ಯ ಸಮೇತ ಸಮಾಧಿ ವಿಧಾನಂ ಜಪದಿಂದೊಳಗೂಡಿ ಸಮಾಧಿಯನ್ನು ಹೊಂದುವ ರೀತಿಯನ್ನು ಚೆನ್ನಾಗಿ ಲಕ್ಷ್ಯ ಬಿಟ್ಟು ತಿಳಿದುಕೋ ಇವನ್ನೆಲ್ಲ ಪ್ರಾಣಾಯಾಮವನ್ನು ಪ್ರತ್ಯಾಹಾರವನ್ನು ನಿತ್ಯಾನಿತ್ಯ ವಿವೇಕ ವಿಚಾರವನ್ನು ಆಮೇಲೆ ಜಪದಿಂದೊಡಗೂಡಿ ಸಮಾಧಿಯನ್ನು ಹೊಂದುವ ರೀತಿಯನ್ನು ಚೆನ್ನಾಗಿ ಲಕ್ಷ್ಯ ತಿಳಿದುಕೋ ಕುರು ಅವಧಾನಂ ಮಹದವಧಾನಂ ದೊಡ್ಡವರು ಇದರಲ್ಲಿಯೇ ಚಿತ್ತ ಬಿಟ್ಟಿದ್ದಾರೆ ಹಾಗಾಗಿ ಇದರಲ್ಲಿ ನೀನು ಕೂಡ ಲಕ್ಷ್ಯ ಬಿಟ್ಟು ತಿಳಿದುಕೋ ಇದನ್ನು ಕುರು ಅವಧಾನಂ ಈ ಬಗ್ಗೆ ನೀನು ಗಮನ ಕೊಟ್ಟು ಕೇಳು ತಿಳ್ಕೊ ಈ ವಿಚಾರವನ್ನು ಯಾವುದನ್ನು ಪ್ರಾಣಾಯಾಮ ಪ್ರತ್ಯಾಹಾರ ನಿತ್ಯ ನಿತ್ಯ ವಿವೇಕ ಮತ್ತು ಜಾಪ್ಯ ಸಮೇತ ಸಮಾಧಿ ವಿಧಾನ ಇವಿಷ್ಟನ್ನು ನಳಿನೀದಲಗತ ಜಲಮತಿ ತರಲಂ ತದ್ವಜ್ಜೀವಿತ ಅತಿಶಯ ಚಪಲಂ ವಿಧಿವ್ಯಾಧ್ಯಾಭಿ ಶೋಕಸ್ತ ಇದರಲ್ಲಿ ವಿಧಿವ್ಯಾಧ್ಯಾಭಿಮ್ರಸ್ತ ಲೋಕ ಶೋಕ ಸಮಸ್ತ ಇದರ ಬದಲಿಗೆ ಕೆಲವು ಕಡೆ ಕ್ಷಣಮಿಹ ಸಜ್ಜನಸತಿ ಭವಾರ್ವತರಣೇ ನೌಕಾ ಎಂಬ ಪಾಠಾಂತರವೂ ಅಂದರೆ ನಲಿನೀದಲಗತ ಜಲಂ ಅತಿ ತರಲಂ ತಾವರೆ ಹೆಸರಿನಲ್ಲಿರುವ ನೀರು ನಿಂತಲ್ಲಿ ನಿಲ್ಲದೆ ಬಹುವಾಗಿ ಓಡಾಡುವುದಲ್ಲೂ ಚಂಚಲವಾಗಿದೆ ಅದು ತತ್ವತ್ ತದ್ವತ್ ಜೀವಿತಮ ಜೀವಿತಂ ಅತಿಶಯ ಚಪಲಂ ಅದರಂತೆಯೇ ಪ್ರಾಣವೆಂಬುದು ಬಹಳ ಚಂಚಲವಾಗಿರುವಂಥದ್ದು ಒಂದು ನಿಲ್ಲುವುದಿಲ್ಲ ಪ್ರಾಣ ಯಾವುವು ಹೋಗ್ತದೆ ಗೊತ್ತಾಗುವುದಿಲ್ಲ ವಿದಿ ಅಥವಾ ಜೀವಿತ ನಮ್ಮ ಬದುಕು ಎನ್ನತಕ್ಕಂಥದ್ದು ಅತ್ಯಂತ ಚಪಲತೆಯಿಂದ ಕೂಡಿರತಕ್ಕಂಥದ್ದು ಚಾಂಚಲ್ಯದಿಂದ ಬದುಕು ವಿದ್ಧಿವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಈ ಲೋಕವು ಅಂದರೆ ಜಗತ್ತೆಲ್ಲವೂ ಕೂಡ ಜನರೆಲ್ಲರೂ ಕೂಡ ವ್ಯಾಧಿ ರೋಗ ಅಭಿಮಾನ ಅಭಿಮಾನವೆಂಬ ರೋಗದಿಂದ ಅಥವಾ ರೋಗದಂತಿರುವ ಅಭಿಮಾನಕ್ಕೆ ಸಿಕ್ಕಿ ನರಳುತ್ತಿರುವರೆಂದು ತಿಳಿ ವಿದ್ಯೆ ವ್ಯಾಧಿ ಅಭಿಮಾನ ಗ್ರಸ್ತಂ ಲೋಕಂ ಶೋಕಃ ಪಂಚ ಸಮಸ್ತಂ ಇದರಿಂದ ಶೋಕದ ಹೊಡೆತಕ್ಕೆ ಎಡೆಯಾಗಿರುವುದೆಂದು ತಿಳಿ ಇದರಿಂದ ಆಗಿರುವರು ಜನರು ಅಂತೇಳಿ ತಿಳಿ ಶೋಕಕ್ಕೆ ದುಃಖಕ್ಕೆ ಶೋಕ ದುಃಖ ಹತಂ ಅದರಿಂದ ಅದರ ಹೊಡೆತಕ್ಕೆ ಸಿಕ್ಕವರು ಅಂತೇಳಿ ದುಃಖದ ವ್ಯಾಭಿಮಾನವೆಂಬ ವ್ಯಾಧಿಯಿಂದಾಗಿ ದುಃಖಕ್ಕೆ ಒಳಗಾಗಿರತಕ್ಕಂಥವ್ರು ಜನರೆಲ್ಲ ಅಂಥೇಳಿ ತಿಳಿ ಸಮಸ್ತ ಜಗತ್ತು ಕೂಡ ಅಂಥೇಳಿ ಅಂದರೆ ಇನ್ನೊಂದು ನಾವು ಪಾಠಾಂತರಕ್ಕೆ ಅರ್ಥ ಹೇಳೋದು ಕ್ಷಣಮಿಹ ಸಜ್ಜನ ಸಂಗತಿರೇಕ ಒಂದು ಕ್ಷಣದ ಮಟ್ಟಿಗೆ ಸಜ್ಜನ ಸಹವಾಸವನ್ನು ಮಾಡಿದರೂ ಭವತಿ ಭವಾರ್ನವತರಣೆ ನೌಕಾ ಅದೇ ಸಂಸಾರ ಸಾಗುವ ಸಾಗರವನ್ನು ದಾಟುವುದಕ್ಕೆ ಭವಾರ್ನವತರಣೆ ನೌಕಾ ಭವತಿ ನೌಕೆಯಾಗ್ತದೆ ಅದು ಸಾಧನವಾಗ್ತದೆ ಸಜ್ಜನ ಸಂಘವನ್ನು ಒಂದು ಕ್ಷಣವಾದರೂ ಮಾಡಿದರೆ ಅದು ಸಂಸಾರ ಸಾಗರವನ್ನೇ ದಾಟಿಸಿ ಬಿಡಬಲ್ಲದು ಹಾಗಾಗಿ ಈ ಅಭಿಮಾನ ಎಂಬ ವ್ಯಾಧಿಯನ್ನು ಬಿಟ್ಟು ಅಥವಾ ಈ ಲೋಕವೆಲ್ಲ ಅಭಿಮಾನವೆಂಬ ವ್ಯಾಧಿಯಿಂದ ಅಶೋಕ ಹತವಾಗಿದೆ ಎಂಬುದನ್ನು ತಿಳಿದುಕೋ ಕಾ ಕಾತ್ವೆಷ್ಟಾ ದಶ ದೇಶ ಚಿಂತ ವಾತು ಲವ್ ನಾಸ್ತಿ ಯಸ್ವಾ ಹಸ್ತೆ ಸುಧೃಢ ನಿಬದ್ಧ ಕಾತ್ವೇ ಅಷ್ಟಾದಶ ದೇಶೇ ಚಿಂತ ಹದಿನೆಂಟು ದೇಶಗಳಲ್ಲಿ ನೀನು ಯೋಚಿಸಿ ಮಾಡಬೇಕ ಮಾಡತಕ್ಕದ್ದು ಏನಿದೆ ಅಂದರೆ ಎಲ್ಲೆಲ್ಲಿ ಎಲ್ಲಿದ್ದರೂ ಕೂಡ ನೀನು ಯೋಚಿಸಿ ಮಾಡತಕ್ಕದ್ದೇನಿದೆ ಯಾವ ದೇಶದಲ್ಲೇ ಇರು ಚಿಂತಿಸಿ ಯೋಚಿಸಿ ಯೋಚಿಸಿ ಮಾಡತಕ್ಕದ್ದೇನಿದೆ ಚಿಂತೆಯನ್ನು ಬಿಡು ಅಂತೇಳಿ ವಾತುಲ ತವ ಕಿಂ ನಾಸ್ತಿ ನಿಯಂತ ಎಲೆ ಹಾಳು ಹರಟೇವನಿ ವಾತುಲ ಅಂತ ಹೇಳಿದರೆ ಹಾಳು ಹರಟೇವ ಅಂತೇಳಿ ಎಲೆ ಹಾಳು ಹರಟೇವನೇ ಏನೇನಾದರೂ ಲೌಕಿಕವಾಗಿ ಸುಮ್ಮನೆ ಹಾಳು ಹರಟೆ ಮಾಡ್ತಾ ಇರುವವನೇ ಅಂತೇಳಿ ವಾತುಲ ತವ ಕಿಂ ನಾಸ್ತಿ ನಿಯಂತ್ರ ನಿನ್ನ ನಿಯಂತ್ರಿಸುವವ್ರು ಯಾರು ಇಲ್ವೇ ನಿನ್ನ ಹಾಳು ಹರಟೆಯನ್ನು ನಿಲ್ಲಿಸ್ಲಿಕ್ಕೆ ಯಾರು ಇಲ್ವೇ ತವ ಕಿಂ ನಾಸ್ತಿ ನಿಯಂತ್ರ ನಿಯಂತ್ರಿಸುವವ ವಾತುಲ ಅಂದರೆ ವಾತ ವಿಕಾರವುಳ್ಳವಂತಲೂ ಆಗ್ತದೆ ಹುಚ್ಚ ಅಂತ ಉನ್ಮತ್ತ ಅಂತೇಳಿ ಕೂಡ ಆಗ್ತದೆ ಹ್ಞೂ ಉನ್ಮತ್ತನಂತೆ ಯಾಕೆ ಹರಡ್ತಾ ಇದ್ದೀಯಾ ಅಂಥೇಳಿ ಹ್ಞೂ ನನಗೆ ನಿಯಂತ್ರಣವೇ ಇಲ್ಲವೇ ಹ್ಞೂ ಹಾಗೆ ವಾತವಿಕಾರವುಳ್ಳವನು ಚಂಚಲತೆ ಜಾಸ್ತಿ ಅವನಿಗೆ ಹ್ಞೂ ವಾತ ಪ್ರಕೃತಿ ಜಾಸ್ತಿ ಇರುವವನಿಗೆ ಹಾಗೆ ವಾತುಲ ತವ ಕಿಂ ನಾಸ್ತಿ ನಿಯಂತ್ರ ಯಸ್ವಾಂ ಹಸ್ತೆ ಸುಧೃಢ ನಿಬದ್ಧ ನಿನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಂಡು ಬೋಧಯತಿ ಪ್ರಭವಾದಿ ವಿರುದ್ಧಂ ಹುಟ್ಟು ಹೊಂದುಗಳೇ ಮುಂತಾದವುಗಳು ಇಲ್ಲದ ತತ್ವವನ್ನು ನಿನಗೆ ಬೋಧಿಸುವಾತನು ಯಾರೂ ಇಲ್ಲವೋ ಅಂದರೆ ಅವಿನಾಶಿಯಾದ ತತ್ವವನ್ನು ಬ್ರಹ್ಮತತ್ವವನ್ನು ಬೋಧಿಸುವನು ನಿನಗೆ ಯಾರೂ ಇಲ್ಲವೋ ಹ್ಞೂ ನಿನ್ನನ್ನು ನಿಯಂತ್ರಿಸುವವನು ನಿನಗೆ ಚೆನ್ನಾಗಿ ಆತ್ಮ ಆತ್ಮತತ್ವವನ್ನು ಪ್ರಭಾವಾದಿ ವಿರುದ್ಧಂ ಅಂದರೆ ಜನನ ಮರಣಗಳಿಲ್ಲದಂತಹ ಅವಿನಾಶಿಯಾದ ಆತ್ಮತತ್ವದ ಬಗ್ಗೆ ಬ್ರಹ್ಮದ ಬಗ್ಗೆ ಬೋಧಿಸ್ತಕ್ಕಂಥವನು ಹ್ಞೂ ನಿನ್ನನ್ನು ಕೈ ಹಿಡಿತದಲ್ಲಿ ಇಟ್ಟುಕೊಂಡು ಅಂದರೆ ಶಿಷ್ಯತ್ವದಲ್ಲಿ ಸ್ವೀಕರಿಸಿಕೊಂಡು ಗುರುವಾಗಿ ಬೋಧಿಸ್ತಕ್ಕಂಥವ್ನು ಯಾರು ಇಲ್ವೋ ನಿನಗೆ ಯಾಕೆ ಹೀಗೆ ಉನ್ಮತ್ತನಾಗಿದ್ದೀಯಾ ಹಾಡು ಹರಟೆಯಲ್ಲಿ ಮಾಡ್ತಾ ಇದ್ದೀಯಾ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಗುರುಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದ ಚಿರಾಧ್ಭವ ಸೇಂದ್ರಿಯ ಮಾನಸ ನಿಯ ಮಾದೇವಂ ನಿಜ ಹೃದಯಸ್ಥಂ ದೇವಂ ಶ್ರೀ ಗುರುವಿನ ಕಮಲದಲ್ಲಿ ಅತ್ಯಂತ ಭಕ್ತಿ ಉಳ್ಳವನಾಗಿ ಗುರು ಚರಣ ಅಂಬುಜ ಗುರುಗಳ ಚರಣವೆಂಬ ಅಂಬುಜ ಅಂಬು ಅಂದರೆ ನೀರು ಜ ಅಂದರೆ ಜನಿಸಿದ್ದು ನೀರಿನಲ್ಲಿ ಹುಟ್ಟಿದ್ದು ತಾವರೆ ಗುರುಚರಣ ಅಂಬುಜ ನಿರ್ಭರ ಭಕ್ತ ಗುರು ಚರಣಕಮಲಗಳಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗಿ ನಿರ್ಭರವಾದ ಹ್ಞೂ ಭಕ್ತಿಯುಳ್ಳವನಾಗಿ ಸ ಸಂಸಾರಾತ್ ಅಚಿರಾತ್ ಭವ ಮುಕ್ತಃ ಈ ಘೋರ ಸಂಸಾರದಿಂದ ಬೇಗನೆ ಮುಕ್ತನಾಗು ಸಂಸಾರಾತ್ ಅಚಿರಾತ್ ಬಹು ಭವ ಮುಕ್ತಃ ಭವ ಮುಕ್ತನಾಗು ಸೇ ಇಂದ್ರಿಯ ಮಾನಸ ನಿಯಮಾತ್ ಏವಂ ಈ ರೀತಿಯಲ್ಲಿ ಇಂದ್ರಿಯಗಳನ್ನು ಮನಸ್ಸನ್ನು ಬಿಗಿಹಿಡಿಯುವುದರ ಮೂಲಕ ಸ ಇಂದ್ರಿಯ ಇಂದ್ರಿಯ ಸಹಿತ ಮಾನಸ ಮನಸ್ಸಿನ ನಿಯಮಾತ್ ನಿಯಂತ್ರಣದಿಂದ ಏವಂ ಈ ರೀತಿಯಾಗಿ ಯಾವ ರೀತಿ ಗುರುಚರಣದಲ್ಲಿ ಅತ್ಯಂತ ನೆಲೆ ನೆಟ್ಟ ನೆಟ್ಟ ಇಂದ್ರಿಯಗಳುಳ್ಳವನಾಗಿ ಇದನ್ನು ಘೋರ ಸಂಸಾರದಿಂದ ಮುಕ್ತನಾಗಿ ಈ ರೀತಿ ಬಿಗಿಹಿಡಿದ್ರ ಮೂಲಕ ದ್ರಕ್ಷಿಯಸಿ ಹೊರ ವಿಷಯಗಳಿಂದ ನಿವೃತ್ತಿ ಆಗುವುದರ ಮೂಲಕ ದ್ರಾಕ್ಷಿಯಸಿ ನಿಜ ದೇವಂ ನಿನ್ನ ಹೃದಯದಲ್ಲಿರುವ ದೇವನನ್ನು ಕಾಣ್ತೀಯ ನಿಜ ದೇವಂ ದ್ರಾಕ್ಷಿಯಸಿ ಕಾಣುವೆ ಕಾಣಬಲ್ಲೇ ಕಾಣಲಿರುವೆ ್ವಾಶಮಂಜರಿಮಯ ಎಷ್ಟ ಶಿಷ್ಯಾಂ ಕಥಿ ಹ್ಯುಪದೇಶಿ ನೈವ ವಿವೇಕಮಂಜರಿ ಈ ಉಪದೇಶೋ ಶಿಷ್ಯರಿಗೆ ಹೇಳಿರ್ತದೆ ್ವಾಶಮಂಜರಿ ಕಾಂಮಯ ಶಿಷ್ಯಾಂ ಕಥಿತ ಹಿ ಉಪದೇಶ ಈ ಉಪದೇಶೋ ಶಿಷ್ಯರಿಗೆ ಹೇಳಿರ್ತದೆ ಯಾಶಾಂಚಿ ನೈವ ವಿವೇಕ ಯಾರ ಚಿತ್ತದಲ್ಲಿ ವಿವೇಕವೇ ಇಲ್ವೋ ತೇ ಪಚ್ಚಿಯಂತೆ ನರಕ ಅನೇಕ ಅವರು ಅನೇಕ ನರಕಗಳಲ್ಲಿ ಬೇಯಬೇಕಾಗ್ತದೆ ಅಂತೇಳಿ ಇಲ್ಲಿ ಶಂಕರಾಚಾರ್ಯರು ಈ ದ್ವಾದಶ ಮಂಜರಿ ಸ್ತೋತ್ರ ದ್ವಾದಶ ಮಂಜರಿ ಕಾ ಸ್ತೋತ್ರದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಚತುರ್ದಶ ಮಂಜರಿನ ನಾವು ನಾಳೆ ದಿವಸ ನೋಡೋಣ ಮತ್ತು ನಿರ್ವಹಣ ದಶಕ ಇದೆ ಹೀಗೆ ಇದು ನಾವು ದ್ವಾದಶ ಮಂಜರಿ ಮತ್ತು ಚತುರ್ದಶ ಮಂಜರಿ ಎರಡು ಸೀರಿ ಮೋಹಮ್ಮದ್ಗರ ಅಂತ ಹೇಳುವಂಥದ್ದು ಆಮೇಲೆ ನಿರ್ವಾಣ ದಶಕ ಇದೆ ನಾಳೆ ಚತುರ್ದಶ ಮಂಜರಿ ಮತ್ತು ಆಮೇಲೆ ನಿರ್ವಾಣ ದಶಕ ಇದನ್ನು ನೋಡೋಣ ಹರಿೇರ ಶ್ರೀಶಂಕರಾರ್ಪಿತಮಸ್ತು ಓಂದ